ಹನ್ನೆರಡು ಮಂತ್ರಾರ್ಥ ಮಗುವಿಗೆ ಎರಡು ವರ್ಷ ತುಂಬಿತು ಎದ್ದು ಚೆನ್ನಾಗಿ ಓಡಾರುತ್ತದೆ ಆದರೂ ತಾಯಿಯ ಬೆನ್ನು ಬಿಡುವುದಿಲ್ಲ ಆಕೆಯು ಬೆಳಗ್ಗೆದ್ದು ಮನೆ ಕೆಲಸವನ್ನು ಮಾಡುವಾಗ ಚಳಿಗಾಗಿ ತನಗೆ ಕಟ್ಟಿರುವ ಕುಲವಾಯನ್ನು ಕುಲಾವೆಯನ್ನು ಬಿಚ್ಚದೆ ಅವಳ ಹಿಂದೆ ತಿರುಗುತ್ತದೆ ಆಕೆಯು ಸ್ನಾನ ಮಾಡುವಾಗ ತಾನೂ ಸ್ನಾನ ಮಾಡುತ್ತದೆ ಆಕೆಯು ಮಡಿಯೆಂದರೆ ತಾನೂ ಮಡಿ ಎನ್ನುತ್ತದೆ ಆಕೆಯು ಗಂಡನ ಜೊತೆಯಲ್ಲಿ ಅದ್ದಿ ಪರಿಷದೆಯೇ ಮಾಡುತ್ತಿದ್ದರೆ ತಾನೂ ಮಗುವಲಲ್ಲಿ ಓಡಿಗೆ ಹೊರಗೆ ಕೊಂಡುಕೊಳ್ಳುತ್ತಿರುತ್ತದೆ ಆಕೆಯ ಅಡುಗೆಯಲ್ಲಿದ್ದರೆ ಗೌರಿ ಪೂಜೆಯಲ್ಲಿದ್ದರೆ ತಾನೂ ಜೊತೆಯಲ್ಲಿ ದೂರ ದೂರವಾಗಿರುತ್ತದೆ ನಿದ್ದೆ ಬಂದರೆ ಹೋಗಿ ಆಸಿಗೆ ಮೇಲೆ ಮಲಗಿಕೊಳ್ಳದೆ ಅಲ್ಲಿಯೇ ತಾಯಿಯ ಮಗುಲಲ್ಲಿಯೇ ಒಂದು ಕೃಷ್ಣಾ ಮೇಲೆ ಒಂದು ತುಂಡು ಹೊದದುಕೊಂಡು ಮಲಗುತ್ತದೆ ಹೀಗೆ ಒಂದು ಬದಲಾವಣೆಯಾಗಿದೆ ಈಗ ಒಂದು ಬದಲಾವಣೆಯಾಗಿದೆ ಒಂದು ದಿನ ತಾಯಿಯು ಏನೋ ಒಟಗುಟ್ಟುತ್ತಿರುವುದನ್ನು ಮಗುವು ಕೇಳಿತು ಅದರ ಕುತೂಹಲವು ಕೆರಳಿ ಅಮ್ಮ ನೀನು ಹೇಳಿಕೊಳ್ಳುತ್ತಿರುವುದು ಏನು ಎಂದಿತು ತಾಯಿಯು ಏನು ಹೇಳಬೇಕು ಅವಳಿಗೆ ಏನೂ ತೋರದೆ ಇನ್ನೊಂದು ದಿನ ಹಿಡ್ತೀನಪ್ಪ ಎಂದಳು ಮಗು ಆಗಲಮ್ಮ ಎಂದು ಸುಮ್ಮನಾಯಿತು ತಾಯಿಗೆ ನೆನಪಾಯಿತು ಗಂಡನು ಆ ಮಗುವನ್ನು ಚಿಕ್ಕದಾದ ಮಾತ್ರಕ್ಕೆ ತಿಳಿಯದವನು ಎಂದುಕೊಂಡಿಯೇ ಅವನು ಬೆಳೆದವನು ಬುದ್ಧಿ ಮನಸ್ಸು ಎರಡು ಬಲಿ ಬಲಿತವನು ಎಂದುಕೊಂಡು ವ್ಯವಹರಿಸು ಎಂದು ಹೇಳಿದ್ದುದು ಸ್ಮರಣೆಗೆ ಬಂತು ಮಗನನ್ನು ಕರೆದಳು ಅಲ್ಲವೋ ಅಲ್ಲವೋ ಎಜ್ಜಿ ನೀನು ಏನೋ ಏನೋ ಕೇಳಿದೆ ನಾನು ಯಾವ ಮನಸ್ಸಿನಿಂದ ಯಾವ ಮನಸ್ಸಿನಲ್ಲೋ ಇನ್ನೊಂದು ದಿನ ಹೇಳುತ್ತೇನೆ ಅಂದರೆ ನೀನು ಅದೇ ಸಾಕು ಎಂದು ಆಗಮ್ಮ ಅಂದ್ಬಿಟ್ಟಿಲ್ಲ ನ್ಯಾಯವೇನೋ ಎಂದು ಕೇಳಿದಳು ಮಗನು ಓಡಿ ಬಂದು ಕಾಯಿಗೆ ಕಾಯಿಯ ಕತ್ತಿಗೆ ತೆಕ್ಕೆ ಬಿದ್ದು ನಾನು ಇನ್ನೇನು ಮಾಡಬೇಕಾಯಿತಮ್ಮ ನೀನು ಮಾಡುವುದನ್ನೇ ಮಾಡಿದೆ ಎಂದನು ಏನು ನಾನು ಮಾಡುವುದು ಏನೇನು ಒಣಗಿದ ಭರಣಿ ಜೊತೆ ಇಲ್ಲಿ ಹಸಿ ಭರಣಿ ಬಂದರೆ ಇದಿನ್ನೂ ಹಸಿ ಅಂತ ಹತ್ರ ತೆಗೆದು ತೆಗೆದಿಡುತ್ತೀಯೇ ಅಲ್ಲವೋ ನಾನು ಹಾಗೆ ಇನ್ನು ಕಾಲ ಬಂದಿಲ್ಲ ಬಂದರೆ ಅವಳೇ ಹೇಳುತ್ತಾಳೆ ಎಂದುಕೊಂಡು ಸುಮ್ಮನಾದೆ ಆಲಂಬಿನಿಗೆ ಆಶ್ಚರ್ಯವಾಯಿತು ನೋಡಿದರೆ ಮೂರು ವರ್ಷದ ಮಗು ಆದರೆ ಆಡ ಆತ ಅದು ಆಡುವುದನ್ನು ನೋಡಿದರೆ ಹತ್ತು ವರ್ಷದವರೆಗೂ ಈ ವಿವೇಕವಿಲ್ಲ ಸಾಲದ ಮಾತಿನಲ್ಲಿ ಕಸಿಡಿಸಿ ಇಲ್ಲ ವಾಕುಸ್ಫುಟವಾಗಿದೆ ಶುದ್ಧವಾಗಿದೆ ಸ್ವರ ನಿಯಮಗಳು ಸರಿಯಾಗಿವೆ ಇದರಿಂದಲೇ ಏನೋ ಅವರು ಹಾಗೆ ಎಳೆದರು ಎಂದುಕೊಂಡು ಮತ್ತೆ ಮಗನನ್ನು ಹಾಗೆ ತಬ್ಬಿಕೊಂಡು ಹೇಳಿದಳು ಅಲ್ಲವೋ ನಿನಗೆ ಹೊಟ್ಟೆ ಹಸಿದಿದೆ ಎಂದುಕೋ ಆಗ ನಾನು ಇನ್ನೊಂದು ದಿನ ಎಂದರೆ ನೀನು ಸುಮ್ಮನಾಗುತ್ತೀಯೋ ಮಗು ಯೋಚಿಸಿ ಹೇಳಿದನು ನೀನು ಕೇಳುವುದು ಸರಿಯಿಲ್ಲ ಎನಿಸುತ್ತದೆಯಮ್ಮ ಅದು ಆಗದಿದ್ದರೆ ಇರಲು ಆಗುವುದಿಲ್ಲ ಹೊಟ್ಟೆ ಮಾತನ್ನು ಕೇಳುವುದಿಲ್ಲ ಆದ್ದರಿಂದ ನಿನ್ನನ್ನು ಗೋಳ ಹೊಯ್ದುಕೊಳ್ಳುತ್ತೇನೆ ಅಲ್ಲ ನನ್ನನ್ನು ಹೊಟ್ಟೆ ಅಳಿಸುತ್ತದೆ ನಾನು ಅಳುತ್ತೇನೆ ನೀನು ಕೊಡಲೇ ಏನಾದರೂ ಮಾಡಿ ಆ ಅಳು ಆದರೆ ಇಲ್ಲಿ ಹಾಗಾಗಲಿಲ್ಲ ನಾನು ಕೇಳಿದೆ ನೀನು ಇನ್ನೊಂದು ದಿನ ಎಂದೆ ನನಗಿಂತ ನೀನು ದೊಡ್ಡವಳು ನಿನ್ನ ಮಾತು ಕೇಳಬೇಕು ಎನ್ನಿಸಿತು ಅದಕ್ಕಾಗಿ ಸುಮ್ಮನಾದೆ ನಾನಿನ್ನು ಏನು ತಾನೇ ಮಾಡಬೇಕಾಗಿತ್ತು ಅಳಬೇಕಾಗಿತ್ತೇನೋ ಅವಳು ಬರಲಿಲ್ಲ ನೀನು ಹೊಟ್ಟೆ ಹಸಿದಾಗಲೇ ಅಳಲ್ಲ ವಿದ್ದೆ ಬಂದಾಗಲೇ ಅಳಲ್ಲ ನೀನು ಯಾವುದಕ್ಕೆ ತಾನೇ ಅಳುತ್ತೀಯ ಅಲ್ಲಮ್ಮ ಅಳಬೇಕು ಅಂತ ನಿನ್ನ ಹತ್ತಿರಕ್ಕೆ ಬರ್ತೇನೆ ನೀನು ಹಿಂದಿರುಗಿ ಆ ಕತ್ತು ಸೊಟ್ಟು ಮಾಡಿಕೊಂಡು ನೋಡಿದರೆ ಅಳು ಓಡೆ ಹೋಗುತ್ತೆ ನಗು ಬರುತ್ತೆ ನಾನೇನು ಮಾಡಲಿ ಆಲಂಬ ಸಂತೋಷದಿಂದ ಮಗನನ್ನು ತಪ್ಪಿಕೊಂಡು ಮುತ್ತಿಟ್ಟಳು ಅವನು ತನ್ನಂತೆಯೇ ತಲೆ ತಿರುಗಿಸಿ ಕತ್ತು ಮಾಡಿಕೊಂಡು ಕತ್ತು ಸೊಟ್ಟು ಮಾಡಿಕೊಂಡನ್ನು ನೋಡಿದುದು ಹೇಗಿದ ಮಾತಿನ ಮಾತಿನಲ್ಲಾದರೆ ಅಣಗಿಸಿದುದು ಒಪ್ಪಿದ ಮಾತಿನಲ್ಲಾದರೆ ಅನುಕರಿಸಿದುದು ಅವಳಿಗೆ ಬಲು ನೀನು ಹೀಗೆ ಮಾಡಿದರೆ ಯಾರು ತಾನೇ ನಿನ್ನ ಮುದ್ದಿಸಲ್ಲ ಎಂದು ಮತ್ತೆ ಸಲ ಮುದ್ದು ಕೊಟ್ಟಳು ಮಗನು ನಗುತ್ತಾ ಅವಳ ಮುದ್ದು ತಪ್ಪಿಸಿಕೊಳ್ಳಲು ಮುಖವನ್ನು ಕೈಯಿಂದ ನೋಕಿ ಹಿಡಿದು ಅಲ್ಲಮ್ಮ ಇದಕ್ಕೇನು ಕರೆದಿದ್ದು ಎಂದನು ಅವನಿಗೆ ಅವಳ ತೋಟ ಸಂಕಲೆಯಿಂದ ತಪ್ಪಿಸಿಕೊಳ್ಳಲು ಆಗಲಿಲ್ಲ ಇಲ್ಲಪ್ಪ ಹೇಳುತ್ತೇನೆ ಕೂತ್ಕೋ ನಾನು ನಿನ್ನನ್ನು ಎತ್ತಿಕೊಂಡಾಗಲಿಲ್ಲ ಒಂದಲ್ಲ ಒಂದು ಅಂತೂ ಮೂರು ಮಂತ್ರ ಹೇಳುತ್ತಿರಬೇಕು ಪೂರ್ಣ ಮದ ಎನ್ನುವುದು ಮೊದಲ ನೀ ಮಂತ್ರ ಬಿಡು ಅಪ್ಪ ಬೆಂಕಿ ಮುಂದೆ ಅದನ್ನು ಬೆಂಕಿಯನ್ನು ಬಾರದಪ್ಪ ಯಜ್ಞೇಶ್ವರ ಅದು ಬಾಯಿ ತಿರುಗದಿದ್ದರೆ ಅಗ್ನಿಯನ್ನು ಅದಕ್ಕಮ್ಮ ಬೆಂಕಿಯಲ್ಲವೇನಮ್ಮ ಅದಕ್ಕೆ ಅದೇಕಮ್ಮ ಬೆಂಕಿಯಲ್ಲವೇನ ಮಾದು ನೋರು ಮಗು ಈಗ ಒಲೆಯಲ್ಲಿರುವುದು ಬೆಂಕಿ ಅದು ನಮ್ಮ ಕೆಲಸ ಮಾಡಿಕೊಡ್ತದೆ ಅಲ್ಲಿ ಅಗ್ನಿ ಮಂದಿರದಲ್ಲಿರುವುದು ದೇವತೆ ಅದರ ಕೆಲಸ ನಾವು ಮಾಡಬೇಕು ಆದ್ದರಿಂದ ನಮ್ಮ ಯಜಮಾನ ಆದ ಹಾಗಾಯಿತು ಅದು ನಮ್ಮ ಯಜಮಾನನನ್ನು ಬಾರೋ ಹೋಗುವ ಅನುಸಾರಿಯೇ ನಾನು ನಿಮ್ಮ ತಂದೆಯವರನ್ನು ಬನ್ನಿ ಹೋಗಿ ಎಂದು ಮರ್ಯಾದೆಯಿಂದ ಮಾತನಾಡಿಸುವ ಹಾಗೆ ನಾವು ಅಗ್ನಿಯೋಗ್ಯ ಯೋಗ ಯಜ್ಞೇಶ್ವರ ಎಂದು ಗೌರವದಿಂದ ಆಡಬೇಕು ಅಲ್ಲವೇ ಹಾಗೆ ಆಗಲ್ಲಮ್ಮ ಅಪ್ಪ ಅಗ್ನಿಗಳ ಮುಂದೆ ಕೂತುಕೊಳ್ಳುವ ಹಾಗೆ ನಾನು ಪದ್ಮಾಸನ ಕುಳಿತುಕೊಳ್ಳುತ್ತೇನೆ ಹೇಳು ಆಡಂಬರಿಗೆ ಆಶ್ಚರ್ಯವಾಯಿತು ನಾನು ಹೇಳುತ್ತಿರುವುದು ಮಾತ್ರ ಬೆಂಕಿಯನ್ನು ಅಗ್ನಿ ಹಾಗೆ ಮಂತ್ರಕ್ಕೂ ತಕ್ಕ ಮರ್ಯಾದೆ ಕೊಟ್ಟು ಸರಿಯಾಗಿ ಆಸನದಲ್ಲಿ ಕುಳಿತು ನಾ ತಾನೂ ಹೇಳಬೇಕು ಅವನು ಆಸನದಲ್ಲಿ ಕುಳಿತು ಹೇಳಬೇಕು ಈ ಮೊದಲನೆಯ ನಿಯಮವೇ ಮರೆತು ಹೋಯಿತಲ್ಲ ಎನಿಸಿತು ಆಗ ಮಗುವೆಂದು ಎತ್ತುಕೊಂಡು ತೊಡಗುತ್ತಿದ್ದಾಗ ಆಸನ ನಿಯಮ ಬೇಕಾಗಿರಲಿಲ್ಲ ಈಗ ಮಗುವು ಮಗನಾದಾಗ ಆ ನಿಯಮವು ಬೇಡವೆನ್ನುವುದು ಎಲ್ಲಿಯೇ ನ್ಯಾಯ ಇದು ಸರಿಯಲ್ಲ ಅದು ಮಗನಿಂದ ಬಂತು ಮಗನಿಗೆ ಶಿಷ್ಯನಿಗೆ ಸೋತರೆ ತಪ್ಪಿಲ್ಲ ಅದರಲ್ಲದೆ ಅವರು ಆವತ್ತೇ ಹೇಳಿದ್ದಾರಲ್ಲ ಇವನು ನಮಗಿಂತ ಪಟ್ಟು ಹೆಚ್ಚು ಎಂದು ಅದರಿಂದ ಇವನಿಗೆ ಸೋತರೆ ತಪ್ಪೇನು ಎಂದುಕೊಂಡು ತಾನು ಇದ್ದಲ್ಲಿಯೇ ಆಸನವನ್ನು ಸರಿ ಮಾಡಿಕೊಂಡು ಪೂರ್ವಾಭಿಮುಖವಾಗಿ ಮಗನ ಮಗ್ಗುಲಲ್ಲಿಯೇ ಉತ್ತರಾಭಿಮುಖವಾಗಿ ಕೊಳಿತನು ತಾಯಿಯು ಹೇಳಿದಳು ಮೊದಲನೆಯ ಮಂತ್ರವಿದ ಮಗು ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮದ್ ಮುದಕ್ಷತೆ ಪೂರ್ಣಸ ಪೂರ್ಣಮದಾಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ ಪೂರ್ಣಮೇವಾವಶಿಷ್ಯತೆ ಇದರ ಅರ್ಥವೇ ನಮ್ಮ ನೋಡ ಮಗು ನಿನ್ನ ತಂದೆಯವರನ್ನು ಕೇಳಿದರೆ ಅದರ ವಿಸ್ತಾರವಾದ ಅರ್ಥವನ್ನು ಹೇಳುತ್ತಾರೆ ನಾನು ಪುಟ್ಟದಾಗಿ ಹೇಳುತ್ತೇನೆ ಅಂದರೆ ನೀನು ಗಿಡಾನ ಒಳಗಿಟ್ಟುಕೊಂಡಿರೋ ಬೀಜರ ಹಾಗೆ ಪುಟ್ಟರ್ಥ ಹೇಳುತ್ತೇವೆ ಅಂದರೆ ನೀನು ಗಿಡನ ಒಳಗಿಟ್ಟುಕೊಂಡು ಬೀಜರಾಗೆ ಪುಟ್ಟ ಪುಟ್ಟರ್ಥ ಹೇಳುತ್ತೀಯೇ ಅವರು ಅದನ್ನು ಗಿಡ ಗಿಡ ಮಾಡಿ ಹೇಳ್ತಾರೆ ಸರಿ ಹೇಳು ನಡುವೆ ಏನೋ ಹೇಳದೆ ಹೇಳಿ ಏನೋ ಹೇಳಿದ ಅನ್ನ ಈ ಪೂರ್ಣ ಹೂವು ಮನೆಯಲ್ಲಿ ಒಬ್ಬಟ್ಟಿಗೆ ಮಾಡುವ ಪೂರ್ಣ ಹೂವು ಒಂದಿನಮ್ಮ ಎಲ್ಲಿಂದ ಆ ಪೂರ್ಣ ತೆಂಗಿನಕಾಯಿ ಬೆಲ್ಲ ಎರಡೂ ಬಿಟ್ಟು ಇನ್ನೇನೋ ಇನ್ನೇನೋ ಬೇಕಿಲ್ಲದ ಪೂರ್ಣವಾಗಿದೆ ಆದರೆ ಮಂತ್ರದಲ್ಲಿ ಹೇಳುವ ಪೂರ್ಣ ಬೇರೆ ಅದು ಇದರ ಹಾಗೆಯೇ ಇನ್ನೇನು ಬೇಕಿಲ್ಲದ ಪೂರ್ಣ ಮಂತ್ರದ ಅರ್ಥ ಕೇಳು ಅದು ಪೂರ್ವ ಅದು ಪೂರ್ಣ ಇದೂ ಪೂರ್ಣ ಪೂರ್ಣದಿಂದ ಹುಟ್ಟುವುದೂ ಪೂರ್ಣ ಪೂರ್ಣದಿಂದ ಪೂರ್ಣವನ್ನು ತೆಗೆದುಕೊಂಡರೂ ಪೂರ್ಣವು ಪೂರ್ಣವಾಗಿಯೇ ಉಳಿ ಉಳಿಯುವುದು ಈಗ ಅರ್ಥವಾಯಿತು ಅಡುಗೆಯ ಮನೆಯಲ್ಲಿರುವ ಪೂರ್ಣವೊಂದು ಅದರಿಂದ ಇನ್ನೊಂದು ಉಂಡೆ ತೆಗೆದು ಅದು ಪೂರ್ಣ ಇದು ಪೂರ್ಣ ಜೊತೆಗೆ ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ ಪೂರ್ಣ ಪೂರ್ಣವಾಗಿಯೇ ಇರುತ್ತೆ ಇರ್ತದೆ ಸರಿ ಹೋಯಿತೋ ಇಲ್ಲವೋ ಹಾಲೆ ಏನು ಹೇಳಬೇಕು ತರಲಿಲ್ಲ ಮಗನು ಹೇಳುತ್ತಿರುವುದು ತಾನು ಹೇಳಿದ ಮಾತುಗಳೇ ಅದನ್ನು ಪೂರ್ಣದ ಉಂಡೆಗೆ ಹೋಲಿಸಿದ್ದಾನೆ ಅಷ್ಟೇ ಇದೇ ಕೈ ಹೀಗೆ ತೋರಿತು ಎಂದು ಯೋಚಿಸುತ್ತಾ ಸುಮ್ಮನೆ ಕುಳಿತುಕೊಂಡಿದ್ದಳು ಆ ವೇಳೆಗೆ ಒಲೆ ಒಲೆಯ ಉರಿ ಕೊಂಚ ಕಮಿಯ ಕಮ್ಮಿಯಾಗುತ್ತಾ ಬಂತು ಒಲೆಯ ಕಡೆಗೆ ತಿರುಗಿದರು ಮಗನು ಏನಮ್ಮ ಇನ್ನೊಂದು ಅರ್ಥ ಹೇಳ್ತೀನಿ ಅಂದೆ ನಮ್ಮ ಹಿತದಲ್ಲಿ ಮರಗಳು ಇವೆ ಇಲ್ಲವೋ ಅಮ್ಮ ಏನಮ್ಮ ಮಗನು ಏನಮ್ಮ ಇನ್ನೊಂದು ಅರ್ಥ ಹೇಳ್ತೀನಿ ಕೇಳು ನಮ್ಮ ಹಿತ್ತಲಲ್ಲಿ ಮರಗಳು ಇವೆಯೋ ಇಲ್ಲವೋ ಮಾವಿನ ಮರ ಅನ್ನು ಅದು ಮರವಾಗುವವರೆಗೂ ಅದರಲ್ಲಿ ಬರೆಯ ಎಲೆಗಳು ಅದು ಬಲಿದ ಮೇಲೆ ಅದರಲ್ಲಿಯೂ ಹೂ ಕಾಯಿ ಹಣ್ಣು ಅಂದರೇನು ಹೂವಾಗಿದ್ದರೂ ಕಾಯಾಗಿ ಅದು ಹಣ್ಣಾಗುವವರೆಗೂ ಕಾದಿದರೆ ಹಣ್ಣು ಪೂರ್ಣವಾದ ಮರದಿಂದ ಬಂತು ಕುಳಿತು ಹಣ್ಣಾದ ಪೂರ್ಣವನ್ನು ಮರದಿಂದ ತೆಗೆದುಕೊಂಡರು ಮರವು ಪೂರ್ಣವಾಗಿಯೇ ಉಳಿಯುವುದು ಆದರೆ ಅಡುಗೆ ಮನೆಯ ಪೂರ್ಣ ಆಗಿ ಎದುರಿಗಿರುವ ಪೂರ್ಣ ಮರದ್ದು ಆಗಿರುವುದರಿಂದ ಆಗುವ ಪೂರ್ಣ ಸರಿ ಹೌದೋ ಇಲ್ಲವೋ ಒಂದು ಸಿದ್ಧ ಮತ್ತೊಂದು ಸಿದ್ಧದಿಂದ ಆಗುವ ಸಾಧ್ಯ ತಾಯಿಯು ಮಗನ ಮಾತಿಗೆ ಏನೂ ಹೇಳಲಾರದೆ ಹೋದಳು ಆ ಮಾತು ಅಲ್ಲಿಗೆ ಮುಗಿಸಲೆಂದು ಆ ಪಂಡಿತನು ಪಂಡಿತನ ಮಾತನ್ನು ಮುಗಿಸಲು ಅದು ತನಗೆ ಅರ್ಥವಾಗದಿದ್ದರು ಬಲು ಚೆನ್ನಾಗಿದೆ ಎಂದು ತಲೆದೂಗುವಂತೆ ಅವನ ಅರ್ಥವನ್ನು ಅನುಮೋದಿಸಿ ಇದನ್ನೆಲ್ಲ ನನಗೆ ಹೇಳಿದರೇನು ಫಲ ನಿಮ್ಮ ತಂದೆಯವರ ಹತ್ತಿರ ಹೇಳು ಅವರು ಅದನ್ನು ನಿರ್ಣಯಿಸಿ ಸರಿ ತಪ್ಪು ಹೇಳಬಲ್ಲರು ಮುಂದಿನ ಮುಂದಿನದನ್ನು ಕೇಳ್ತೀಯೋ ಬೇಡವೋ ಎಂದಳು ಮಗನು ತಂದಿದ್ದ ತಪ್ಪಾಯಿತೆಂದೋ ತಿಳಿದೋ ನುಡಿಯುವಂತೆ ಪ್ರೌಢದಂತೆ ಹೇಳಿದನು ಓಹೋ ನಾನು ನಡುವೆ ಮಾತನಾಡಿದುದು ತಪ್ಪಾಯಿತು ಆದ್ದರಿಂದ ನಿನ್ನ ಮನಸ್ಸಿಗೆ ನೋವಾಯ್ತೇನೋ ಇನ್ನೂ ಮಾತನಾಡುವುದಿಲ್ಲ ಅಮ್ಮ ಈಗ ನಾನು ಆಡಿದೋದು ತಪ್ಪಾಯಿತಮ್ಮ ಇನ್ನು ನೀನು ಹೇಳು ನಾನು ಕೇಳುತ್ತೇನೆ ಎಂದು ಕೈಕಟ್ಟಿಕೊಂಡು ವಿನಯ ಕುಳಿತನು ತಾಯಿ ಮಗನನ್ನು ನೋಡಿದಳು ಅವಳ ಸಂತೋಷವು ಹಿಡಿಸಲಾರದಷ್ಟು ಆಯಿತು ಮಗನನ್ನು ಬಾಕಿ ತಪ್ಪಿಕೊಂಡು ತೊಡೆಯ ಮೇಲೆ ಕೂಡಿಸಿಕೊಂಡು ಮುಂದಿನ ಮುಂದಿನದನ್ನು ಹೇಳಿದಳು वे स्थितुवासूर ವೈಶೇಮ ದೇವಹಿತ ಯದಾಯು ಅದರರ್ಥ ಹೀಗೆ ಎಲೆ ದೇವತೆಗಳಿರ ಕಿವಿಯಿಂದ ಶುಭವಾದುದನ್ನು ಕೇಳೋಣ ಕಣ್ಣುಗಳಿಂದ ಶುಭವಾದುದನ್ನು ನೋಡೋಣ ಯಜ್ಞದಲ್ಲಿರೋಣ ಸ್ಥಿರವಾದ ಅಂಗಗಳ ದೇಹಗಳುಳ್ಳವರಾಗಿ ಹೊಗಳೋಣ ಆಯಿಸಿರುವವರಿಗೂ ದೇವಹಿತವನ್ನು ಆಚರಿಸೋಣ ಅದೇ ಎರಡನೆಯದು ಭದ್ರಂ ಕಣ್ಣೇಬಿ ಶುನಿಯಾಮ ದೇವಾಹ ಭದ್ರಂ ಪಶ್ಚಿಮಾಕ್ಷಿ ಬಿರಿಯ ಜತ್ರಾಹ ಸ್ಥಿರೈ ರಂಗೈ ಸುಷ್ಟು ಮಾಂಸ ಸ್ಥನೂ ವೈಷೇಮದೇವ ಮೂರ್ಧನ ಮಂತ್ರವಿಧ ಅನ್ಯತ್ ಶ್ರೇಯ ಅನ್ಯದ್ಯುತೇವ ಪ್ರೇಯತೆ ಉಭೇ ನಾನ ಪುರುಷ ಸೀನಿ ಸೀನಿ ತೋ ಶ್ರೇಯ ಅದ ಆಧಾನ ಸಾಧು ಭತಿ ಹೀಯತೆ ಅರ್ಥಾಧ್ಯ ಉ ಪ್ರೇಯೋ ವೈಣೀತೆ ಅದರರ್ಥವಿದು ಶ್ರೇಯಸು ಎನ್ನುವದ್ದು ಪ್ರೇಯಸು ಎಂದೋ ಎರಡಕ್ಕೂ ಗುರಿಯು ಬೇರೆ ಬೇರೆ ಎರಡೂ ಪುರುಷನನ್ನು ಕಟ್ಟುತ್ತವೆ ಅದರಲ್ಲಿ ಶ್ರೇಯಸ್ಸನ್ನು ಅಂಗೀಕರಿಸಿದವನಿಗೆ ಒಳ್ಳೆಯದು ಆಗುವುದು ಯಾವನು ಪ್ರೇಯಸನ್ನು ಹಿಡಿಯುವನೋ ಅವನೇ ಗುರಿ ತಪ್ಪಿದವನು ಆಲಿಬಿನಿಯು ಮಂತ್ರಾರ್ಥದ ಕಡೆ ಮನೆಸಿಟ್ಟು ಮಗನನ್ನು ನೋಡಲಿಲ್ಲ ಅವಳಿಗೆ ಆ ದಿನ ಆ ಮಂತ್ರಗಳ ಮಂತ್ರಾರ್ಥಗಳನ್ನು ಹಿಡಿತಿದ್ದರೆ ಏನೋ ಅದರಲ್ಲಿ ಯಾವತ್ತೂ ಇಲ್ಲದ ಸೊಗಸನ್ನು ತೆರಿ ತೋರಿ ಅತ್ತ ಎಳೆದುಕೊಂಡು ಹೋಗಿ ಮನಸ್ಸು ವ್ಯಘನವಾಗಿತ್ತು ಮಗನು ತೂಕಳಿಗೆ ಬಂದ ಹಾಗೆಯೇ ಎದೆಯ ವರ್ಗಿದ್ದನು ತಾಯಿ ವಾತ್ಸಲ್ಯದಿಂದ ಮಗನನ್ನು ತಪ್ಪಿಕೊಂಡು ಅವನ ತಲೆಯ ಮೇಲೆ ತನ್ನ ಕಣ್ಣೆಯಲ್ಲಿ ಕಣ್ಣೆಯಲ್ಲಿಟ್ಟಳು ಏನೋ ಅನಿ ಅನಿರ್ವಚನೀಯ ಸುಖವಾಗಿ ಎಲ್ಲವನ್ನೂ ಮರೆಸಿದು ತಾನೂ ಆ ಸುಖದಲ್ಲಿ ಕಣ್ಮುಚ್ಚಿದಳು